ಹರಿಕಥಾಮೃತ ಸಾರ ಗುರುಗಳ ಪರಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ಬೆಂಕಿ ಕಬ್ಬಿಣವನ್ನು ಮಾತ್ರ ಕೆಂಪಾಗಿ ಆಕರ್ಷಕ ಸ್ವರೂಪವನ್ನು ಸಾಧ್ಯ ಹೊಳೆಯುವ ಹಾಗೆ ಮಾಡುತ್ತೆ ಮಣ್ಣು ಕಲ್ಲುಗಳನ್ನು ಬೆಂಕಿಯಲ್ಲಿ ಕಾಯಿಸಿದರೆ ಆ ರೀತಿಯಾಗಿ ಆಗಲ್ಲ ಆದ್ದರಿಂದ ಅದೇ ರೀತಿಯಾಗಿ ಪರಮಾತ್ಮ ಕೆಲವರನ್ನು ಆಪ್ತರನ್ನಾಗಿ ಮಾಡತಾನೆ, ಕೆಲವರನ್ನು ಶತ್ರುಗಳನ್ನಾಗಿ ಮಾಡ್ತಾನೆ ಕೆಲವರನ್ನು ಮಿತ್ರರನ್ನಾಗಿ ಮಾಡ್ತಾನೆ ಇನ್ನು ಕೆಲವರನ್ನ ನ್ಯೂಟ್ರಲ್ ತಟಸ್ಥರಾಗಿ ಇರುವಂತೆ ಮಾಡ್ತಾನೆ ಹಾಗಾದರೆ ಪರಮಾತ್ಮ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ದೋಷ ಪರಮಾತ್ಮನನ್ನ ದೋಷ ದೂರ ಗುಣಪರಿಪೂರ್ಣ ಅಂತ ಶಾಸ್ತ್ರ ಎಲ್ಲ ಹೇಳ್ತಾ ಇದೆ ಆದರೆ ಇದು ವೈಷಮ್ಯ ಅಂದರೆ ದೋಷ ಪರಮಾತ್ಮನಿಗೆ ಕೆಲವರನ್ನು ತಟಸ್ಥರಾಗಿ ಇರುವಂತೆ ಮಾಡ್ತಾನೆ ಕೆಲವರನ್ನು ಶತ್ರುಗಳನ್ನಾಗಿ ಮಾಡ್ತಾನೆ ಕೆಲವರನ್ನು ಮಿತ್ರರನ್ನಾಗಿ ಆಪ್ತರನ್ನಾಗಿ ಮಾಡ್ತಾನೆ ಭಗವಂತ ಅಂದಮೇಲೆ ದೋಷ ಬಂದೇ ಬಂದಿದೆಯಲ್ವಾ ಅಂದರೆ ಭಗವಂತನಲ್ಲಿ ವೈಷಮ್ಯ ಅನ್ನೋ ದೋಷ ಇರೋದಾದರೆ ಅವನು ಭಗವಂತ ಅಂತ ಹೇಗಾಗ ಸಾಧ್ಯ ಅವನು ಸರ್ವೋತ್ತಮ ಆಗಬೇಕು ಅಂತಾದರೆ ದೋಷ ದೂರ ದೂರತ್ವ ಗುಣಪರಿಪೂರ್ಣತ್ವ ಇರಬೇಕು ಈ ದೋಷ ಅಂತ ಆದರೆ ಅವನು ಸರ್ವೋತ್ತಮ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಆಕ್ಷೇಪಗಳನ್ನು ಜೀವ ಮಾಡಿದ್ರೆ ದಾಸುರು ಈ ಪದ್ಯದಲ್ಲಿ ಆ ಆಕ್ಷೇಪಗಳಿಗೆ ಸಮಾಧಾನವನ್ನು ಹೇಳಿ ಉತ್ತರವನ್ನು ಕೊಡ್ತಾರೆ ವಾರಿದನು ಮಳೆಗರೆಯ ಬೆಳೆದಿ ಪೂರು ಹಂಗಳ ಚಿತ್ರ ಫಲರಸ ಬೇರೆ ಬೇರಿಪ್ಪಂತೆ ಬಹುವಿಧ ಜೀವರೊಳಗಿತ್ತು ಮಾರಮಣನವರವರ ಯೋಗ್ಯತೆ ವೀರದಲ್ಲೇ ಗುಣಕರ್ಮಗಳ ಅನುಸಾರ ನಡೆಸುವ ಜೈವನಿಗೆ ವೈಷಮ್ಯವೆಲ್ಲಿಹುದು ಪರಮಾತ್ಮ ವಿನಾಕಾರಣ ಯಾರನ್ನೂ ಆಪ್ತರನ್ನಾಗೂ ಮಾಡೋದಿಲ್ಲ ಮಿತ್ರರನ್ನಾಗೂ ಮಾಡೋದಿಲ್ಲ ಅವರವರ ಯೋಗ್ಯತೆ ಗುಣ ಏನಿದೆಯೋ ಅದನ್ನು ಅಭಿವ್ಯಕ್ತಿ ಮಾಡ್ತಾನಷ್ಟೇ ಹೊರತು ಇಲ್ಲದೇ ಇದ್ದನ್ನು ಹೊಸದಾಗಿ ತಂದು ಮಾಡುವಂಥದ್ದು ಇಲ್ಲೇ ಇಲ್ಲ ಜೀವರಲ್ಲಿ ಸೂಕ್ತವಾಗಿ ಗುಣ ದೋಷಗಳೆಲ್ಲ ಒಳಗೆ ಇರ್ತಕ್ಕಂಥದ್ದು ಅವನು ಸಾತ್ವಿಕನಾಗಿದ್ದರೆ ಸದ್ಗುಣಗಳಿರ್ತವೆ ಅವನು ತಾಮಸನಾಗಿದ್ದರೆ ದುಷ್ಟ ಗುಣಗಳಿರ್ತಾವೆ ಅವನು ರಾಜಸ ಆಗಿದ್ದರೆ ಮಿಶ್ರ ಗುಣಗಳಿರ್ತವೆ ಆ ಗುಣಗಳ ಅಭಿವ್ಯಕ್ತಿಯನ್ನು ಮಾತ್ರ ಪರಮಾತ್ಮ ಮಾಡ್ತಾನೆ ಹೊರತು ಅವನು ಇಲ್ಲದೇ ಇದ್ದಿದ್ದನ್ನು ಹೊರಗಿನಿಂದ ತಂದು ಅವರಲ್ಲಿ ತುಂಬಿಸಿ ಈ ರೀತಿಯಾಗಿ ಮಾಡೋದಲ್ಲ ಹಾಗೆ ಮಾಡಿದರೆ ಪರಮಾತ್ಮನಿಗೆ ವೈಷಮ್ಯನ್ನೇ ದೋಷ ಬರ್ತಿತ್ತು ಹಾಗೆ ಮಾಡಿಲ್ಲ ಆದ್ದರಿಂದ ವೈಷಮ್ಯ ನೇರ್ಗುಣ್ಯ ದೋಷರಹಿತ ಪರಮಾತ್ಮ ಇದನ್ನು ಸ್ಪಷ್ಟ ಮಾಡಲಿಕ್ಕೆ ಪರ್ಜನ್ಯ ದೇವನ ದೃಷ್ಟಾಂತವನ್ನು ಕೊಡ್ತಾರೆ ವಾರಿದ ಅಂದರೆ ವಾರಿಮ್ ದದಾತಿ ಇತಿ ವಾರಿದ ಅಂತ ವಾರಿ ಅಂದರೆ ನೀರು ನೀರು ತುಂಬಿದ ಮೋಡಕ್ಕೆ ವಾರಿದ ಅಂತ ವಾರಿದನು ಮೊಳಗರೆಯೇ ಬೆಳದಿ ಹಬ್ಬರು ಅಂಗಳ ಚಿತ್ರ ಫಲರಸ ಬೇರೆ ಬೇರಿಪ್ಪಂತೆ ಭೂ ವಿಧ ಜೀವರೊಳಗಿದ್ದು ಅಂತ ಈ ನೀರು ತುಂಬಿರ್ತಕ್ಕಂಥ ಮೋಡಕ್ಕೆ ಅಭಿಮಾನಿ ಯಾರು ಅಂದರೆ ಪರ್ಜನ್ಯ ದೇವ ಈ ಪರ್ಜನ್ಯ ಪರ್ಜನ್ಯ ರೂಪಿ ಅಭಿಮಾನಿ ದೇವ ಮಳೆ ಸುರಿಸ್ಬೇಕಾದ್ರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಗಿಡಮರಗಳಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ನೀರನ್ನೇ ಮಾಡೋದು ಮಾವಿನ ಮರಕ್ಕೆ ಮಧುರವಾಗಿರ್ತಕ್ಕಂಥ ಸಿಹಿಯಾಗಿರ್ತಕ್ಕಂಥ ನೀರನ್ನು ಕಲ್ಲು ಸಕ್ಕರೆನೋ ಸಕ್ಕರೆನೋ ಏನೋ ಬೆರೆಸಿ ಅಥವಾ ಬೆಲ್ಲ ಬೆರೆಸಿ ಹಾಕೋದಿಲ್ಲ ಬೇವಿನ ಗಿಡಕ್ಕೆ ಕಹಿಯಾಗಿರ್ತಕ್ಕಂಥ ನೀರನ್ನು ಹಾಕಬೇಕು ಅಂತ ಹಾಕಲ್ಲ ಆದ್ದರಿಂದ ಏನಾಯಿತು ಆ ಸ್ವಭಾವ ಮಧುರ ಸ್ವಭಾವ ಅನ್ನೋದು ಮಾವಿನ ಹಣ್ಣಿನಲ್ಲಿ ಕಹಿ ಸ್ವಭಾವ ಅನ್ನೋದು ಆ ಬೇವಿನ ಕಾಯಿ ಅಥವಾ ಹಣ್ಣಿನಲ್ಲಿ ಸುಪ್ತವಾಗಿ ಒಳಗೆ ಇರ್ತಕ್ಕಂಥದ್ದು ಯಾವಾಗ ಮಳೆ ನೀರು ಸಂಪರ್ಕ ಆಯಿತೋ ಆ ಬೀಜ ಮೊಳಕೆ ಹೊಡೆದು ಹ ಕೊಡ್ತು ಇಷ್ಟೇ ಸ್ವಭಾವದಲ್ಲೇ ಇರ್ತಕ್ಕಂಥದ್ದೇ ಹೊರತು ಇದು ಹೊಸದಾಗಿ ತಂದು ಮಾಡಿದ್ದಂಥದ್ದು ಅಲ್ಲ ಒಂದೇ ನೀರು ಒಂದೇ ಹವಾಮಾನ ಒಂದೇ ರೀತಿಯಾಗಿರ್ತಕ್ಕಂಥ ಗೊಬ್ಬರ ಒಂದೇ ರೀತಿಯಾಗಿ ಆರೈಕೆ ಮಾಡಿದರೂ ಕೂಡ ಆ ಬೀಜದ ಸ್ವಭಾವದಲ್ಲಿ ಏನಿದೆಯೋ ಅದೇ ಆಗ್ತಕ್ಕಂಥದ್ದೇ ಹೊರತು ನೀರನ್ನು ಉಣಿಸತಕ್ಕಂಥ ಪರ್ಜನ್ಯ ದೇವನಲ್ಲೂ ಕೂಡ ಯಾವುದೇ ದೋಷ ಇಲ್ಲ ಅಂದಮೇಲೆ ಅವನ ಅಂತರ್ಯಾಮಿ ಆಗಿರ್ತಕ್ಕಂಥ ಪರಮಾತ್ಮನಲ್ಲಿ ಸರ್ವತಾ ಯಾವ ದೋಷ ಇಲ್ಲ ಶ್ರುತಿ ಶ್ರುತಿಗಳಲ್ಲಿ ಪರಮಾತ್ಮ ಅದನ್ನು ತಿಳಿಸ್ತಾನೆ ಇದು ಧರ್ಮ ಇದು ಅಧರ್ಮ ಇದು ವಿಹಿತವಾಗಿರ್ತಕ್ಕಂಥದ್ದು ಇದನ್ನು ಮಾಡಲೇಬೇಕು ಇದು ನಿಷಿದ್ಧ ಇದನ್ನು ಮಾಡಬಾರ್ದು ಅಂತೆಲ್ಲ ಉದಾಹರಣೆ ಏನೋ ಕೊಡ್ತಾರೆ ವಾಲ್ಮೀಕಿ ಋಷಿಗಳಲ್ಲಿ ಅಂತರ್ಯಾಮಿಯಾಗಿ ನಿಂತು ರಾಮಾಯಣವನ್ನು ರಚನೆ ಮಾಡಿಸಿ ಅಲ್ಲಿ ಶಿಕ್ಷಣ ಕೊಟ್ಟಿದ್ದೇನೋ ರಾಮಾತ್ ವರ್ತಿತವ್ಯಂ ರಾವಣಃ ಅಂತ ರಾಮನಂತೆ ಇರು ರಾವಣನಂತೆ ಇರಬಾರ್ದು ಅಂತ ಎಲ್ಲ ವಾಲ್ಮೀಕಿಗಳ ಮುಖಾಂತರ ಜಗತ್ತಿಗೆ ಉಪದೇಶ ಮಾಡಿದರು ಎಲ್ಲರಿಗೂ ಆ ರಾಮಾಯಣ ಮಾತ್ರ ಒಂದೇ ವಾಲ್ಮೀಕಿ ಮಾಡಿರ್ತಕ್ಕಂಥದ್ದು ಆದರೆ ರಾಮನಂತ ಸಾತ್ವಿಕ ಸ್ವಭಾವದವರು ರಾಮನಂತೆ ಇರಬೇಕು ಅವನ ಅಚಿಂತೆ ಅದ್ಭುತವಾಗಿರ್ತಕ್ಕಂಥ ಅವನ ಮಹಿಮೆಯನ್ನು ಲೋಕದಲ್ಲಿ ರಾಮ ಅಂದರೆ ಹೀಗಿರಬೇಕು ಅಂತ ಅವನ ಭವ್ಯ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಂಡು ಶ್ರವಣಾದಿಗಳ ಮೂಲಕ ತಿಳ್ಕೊಂಡು ರಾಮನಂತ ಇರಬೇಕು ರಾಮ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಜಗತ್ತಿಗೆ ಆದರ್ಶ ಪುರುಷ ಅಂತ ಸಾತ್ವಿಕರು ಚಿಂತನೆ ಮಾಡಿದರು ಅದೇ ತಾಮಸ ಸ್ವಭಾವದವರು ರಾವಣನ ಪಾತ್ರವನ್ನೇ ಮೆಚ್ಚಿಕೊಂಡ್ರು ಇದ್ರೆ ಅವನಂತೆ ವೀರ್ಯ ಶೌರ್ಯ ಪ್ರತಾಪ ತನ್ನನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ ಶ್ರೀರಾಮಚಂದ್ರನ ಮೇಲೆ ಯುದ್ಧಕ್ಕೋದಂತೆ ನಾವು ಕೂಡ ಅದೇ ರೀತಿಯಾಗಿ ಮಾಡಬೇಕು ಅಂತ ತಾಮಸರು ಅರ್ಥ ಮಾಡಿಕೊಂಡ್ರು ಹಂಗಾರೆ ಇದನ್ನು ಈ ರೀತಿಯಾಗಿ ಕಾವ್ಯ ರಚನೆಯನ್ನು ಮಾಡಿದ್ದು ವಾಲ್ಮೀಕಿಯ ತಪ್ಪ ಸರ್ವತಾ ಅಲ್ಲ ರಾಮನ ಭವ್ಯ ವ್ಯಕ್ತಿತ್ವದ ಪರಿಚಯವನ್ನೂ ಮಾಡಿಕೊಟ್ಟಿಯಾರೆ ರಾವಣದ ಹೀನಾಯ ಗುಣಗಳನ್ನು ಕೂಡ ಅಲ್ಲಿ ಪರಿಚಯ ಮಾಡಿಕೊಟ್ಟಿಯಾರೇ ಆದ್ದರಿಂದ ವಾಲ್ಮೀಕಿ ಋಷಿಗಳ ತಪ್ಪೂ ಅಲ್ಲ ಆ ವಾಲ್ಮೀಕಿಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನ ತಪ್ಪೂ ಅಲ್ಲ ತಪ್ಪಿರೋದು ಯಾರಲ್ಲಿ ಅಂದರೆ ಆ ರಾಮಾಯಣವನ್ನು ಕೇಳಿರ್ತಕ್ಕಂಥ ತ್ರಿವಿಧ ಜೀವರು ಅವರವರ ಸ್ವಭಾವಕ್ಕೆ ತಕ್ಕಂತೆ ವರ್ತನೆ ಮಾಡ್ತಾರೆ ಅದರಿಂದ ಭಗವಂತ ಲೋಕಕ್ಕೆ ಏನೆಲ್ಲ ಶಿಕ್ಷಣವನ್ನು ಕೊಟ್ಟ ಅದನ್ನ ಅನುಷ್ಠಾನ ಮಾಡದೇ ಇರ್ತಕ್ಕಂಥದ್ದೇ ಜೀವರ ತಪ್ಪು ಭಗವಂತ ಕೇವಲ ವಾಲ್ಮೀಕಿಯಂತೆ ಅಲ್ಲ ವಾಲ್ಮೀಕಿ ಹೊರಗೆ ಮಾತ್ರ ನಿಂತು ಉಪದೇಶವನ್ನ ಮಾಡಲಿಕ್ಕೆ ಸಾಧ್ಯ ಭಗವಂತ ಅಂತರಂಗದಲ್ಲಿದ್ದು ನಮ್ಮ ಅಂತರಂಗ ನಾನಾ ರೀತಿಯಾಗಿರ್ತಕ್ಕಂಥ ಕಷ್ಮಲಗಳಿಂದ ಮಲಿನ ಆಗಿದ್ದರೆ ಅದನ್ನು ತನ್ನ ಉಪದೇಶಗಳ ಮೂಲಕ ಸ್ವಚ್ಛ ಮಾಡಿ ತೊಳೀತಾನೆ ಬೇರೆ ಬೇರೆ ವಸ್ತುವನ್ನು ಶುದ್ಧೀಕರಣ ಮಾಡೋಕ್ಕೆ ಬೇರೆ ಬೇರೆ ಎಲ್ಲ ಇದ್ದರೂ ಕೂಡ ಮನಸ್ಸನ್ನು ತೊಳಿಬೇಕು ಶುದ್ಧ ಮಾಡಬೇಕು ಅನಂತ ಜನ್ಮಗಳ ಮಾಲಿನ್ಯ ಅನ್ನೋದನ್ನು ಸೇರ್ಕೊಂಡಿದೆ ಅಂತಾದರೆ ಅದರ ಶುದ್ಧೀಕರಣಕ್ಕೆ ಇರ್ತಕ್ಕಂಥದ್ದು ಏಕೈಕ ಉಪಾಯ ಭಗವಂತನ ಕಥಾಶ್ರವಣ ಆ ಉಪದೇಶವನ್ನು ಕೇಳೋದು ಬಿಡೋದು ಅನುಷ್ಠಾನ ಮಾಡೋದು ಇದೆಲ್ಲ ಆಯಾ ಜೀವನ ಸ್ವರೂಪಯೋಗ್ಯತೆಗೆ ಅಭಿರುಚಿಗೆ ಬಿಟ್ಟಿದ್ದು ಭಗವಂತ ಒಳಗೂ ನಿಂತು ಉಪದೇಶಾದಿಗಳನ್ನು ಆ ಅನುಷ್ಠಾನವನ್ನು ಮಾಡಲಿಕ್ಕೆ ಏನು ಬೇಕೋ ಆ ಶಕ್ತಿ ಸಾಮರ್ಥ್ಯಗಳನ್ನು ಕೊಡ್ತಾನೆ ಅದೇ ಜ್ಞಾನ ಇಚ್ಛಾ ಪ್ರಯತ್ನ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಜೀವ ಅದನ್ನು ಉಪಯೋಗ ಮಾಡಬೇಕು ಇಲ್ಲ ಅಂದರೆ ಜೀವಕ್ಕೂ ಜಡಕ್ಕೂ ಏನು ವ್ಯತ್ಯಾಸನೇ ಇಲ್ಲ ಜಡ ಜಡಭೂತವಾಗಿ ಹಾಕಿದೆ ಅಂದರೆ ಅದಕ್ಕೆ ಜ್ಞಾನವೂ ಇಲ್ಲ ಇಚ್ಛೆಯೂ ಇಲ್ಲ ಪ್ರಯತ್ನ ಮಾಡುವ ಸಾಮರ್ಥ್ಯವೂ ಇಲ್ಲ ಆದರೆ ಜೀವನಿಗೆ ಮೂರೂ ಇದೆ ಜ್ಞಾನ ಇದೆ ಇಚ್ಛೆ ಇದೆ ಪ್ರಯತ್ನ ಇದೆ ಅವನು ಅದನ್ನು ಸರಿಯಾಗಿ ಉಪಯೋಗ ಮಾಡಿ ಪ್ರಯತ್ನ ಮಾಡಿದರೆ ಒಳಗಿರೋ ಭಗವಂತದಕ್ಕೆ ಸಹಕಾರವನ್ನು ಕೊಡ್ತಾನೆ ಜೀವ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಡಿಬೇಕು